ಕನ್ನಡ ಅಂದ್ರೆ ರತ್ನಂ ಪ್ರಾಣ ಎಂಡ ಎಡ್ತಿ ಅಂದ್ರೆ ರತ್ನಂ ಪ್ರಾಣ ಬುಂಡೆ ನೆತ್ತಿ ಕುಡಿದುಬೋಟ ಅಂದ್ರೆ ತಕ್ಕೋ ಪದಗಲ್ ಬಾಣ ನೆತ್ತಿ ಕುಡಿದುಬೋಟ ಅಂದ್ರೆ ತಕ್ಕೋ ಪದಗಲ್ ಬಾಣ ಎಂಡ ಅಂದ್ರೆ ರತ್ನಂ ಪ್ರಾಣ ಭಗವಂತೇನ್ ಭೂಮಿಗಿಳದು ನಂತ ಬಂದ ಭಗವಂತೇನ್ ಭೂಮಿ ಗಿಳದು ನಂತಕ್ ಬಂದ್ ತನ್ನೂ ಪರ್ಗಿ ರೀಕ್ಷೆ ಮಾಡ್ತಾನವನು ಭಕ್ತನ್ ಮೇಲಂ ಕಣ್ಣು ಪರ್ಗಿ ರೀಕ್ಷೆ ಮಾಡ್ತಾನವನು ಭಕ್ತನ್ ಮೇಲಂ ಕಣ್ಣು ಎಲ್ಲ ಕುಡಿಯೋ ಗುಡ್ ಗುಡ್ ರತ್ನ ಚೂರಾಗ್ ಮುರ್ಸ್ಕೊಂತೀನಿ ದೇವರ ಮಾತ ಅಡ್ ಬಂದ್ರೆ ಎಂಡ ಕುಡಿಯೋದ್ ಗುಡ್ಬುರ್ ರತ್ನ ಅಂತೌನೇನಾರ್ ಚೂರಾಗ್ ಮುರ್ಸ್ಕೊಂತೀನಿ ದೇವರ ಮಾತಗ ಬಂದ್ರೆ ಎಂಡ ಬುಡ್ತೇ ಎಡ್ತೀನಿ ಗುಟ್ಬುಡ್ ಅಂತ ಅಂದ್ರೆ ಎಂಡ ಬುಡ್ತೇ ಎಂಡ ಬುಟ್ಟೆ ಎಡ್ತೀನಿ ಗುಡ್ ಗುಡ್ ಅಂತೌನೇನಾರ್ರೆ ಕಳಗಾಯ್ತಂತ ಕುಣಗಾಡ್ತೀನಿ ದೊಡ್ಡಮ್ ಕಾಟ ತೊಂದ್ರೆ ಕಳದಾಯ್ತಂತ ಕುಣಗಾಡ್ತೀನಿ ದೊಡ್ಡ ಕಾಟ ತೊಂದ್ರೆ ಕನ್ನಡ ಪಾದಗಳು ಆಡೋದ್ನೆಲ್ಲ ನಿಲ್ಲಿಸ್ ರತ್ನ ಅಂತ್ ಅವನೇನ ಅಂದ್ರೆ ಕನ್ನಡ ಪಾದಗಳು ರತ್ನ ಅಂತ್ ಅವ ಅಂದ್ರೆ ದೇವ್ ಆದ್ರೆ ಏನು ಮಾಟಿ ನಂಗೆ ಕತ್ನಾ ಆಜ್ಞೆ ಮಾಡೋ ಐಗೋಳೆಲ್ಲ ದೇವರೇ ಆಗ್ಲಿ ಎಲ್ಲಾ ಆಜ್ಞೆ ಮಾಡೋ ಐಗೋಳೆಲ್ಲ ದೇವ್ರೆ ಆಗ್ಲಿ ಎಲ್ಲ ಕನ್ನಡ ಸುದ್ದಿ ಬಂದ್ರೆ ಮಾನ ಉಳ್ಸಿಲ್ಲ ಕನ್ನಡ ಸುದ್ದಿ ಗೇಡ್ರಾ ಬಂದ್ರೆ ಮಾನ ಉಳ್ಸಿಲ್ಲ ನರ್ಕೀಳ್ಸಿ ನಾಲ್ಗೆ ತಿಳ್ಸಿ ಬಾಯಿ ಹೊಲ್ಸಾಕಿದ್ರು ನಾಲ್ಗೆ ತಿಳ್ಸಿ ಬಾಯಿ ಹೊಲ್ಸಾಕಿದ್ರುಗ್ನಲ್ ಕನ್ನರ್ ಪದ್ವಾಡ್ತೀನಿ ನನ್ಸಂದಿ ಕಾಣೆ ಮುಗ್ನಲ್ ಕನ್ನ ಪದ್ವಾಡ್ತೀನಿ ನನ್ ಮನಸ್ಸನ್ನಿ ಕಾಣೆ ಎಂಡ ಹೋಗ್ಲಿ ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲಾ ಕೊಚ್ಕೊಂಡು ಹೋಗ್ಲಿ ಎಂಡ ಹೋಗ್ಲಿ ಎರ್ಟಿ ಹೋಗ್ಲಿ ಎಲ್ಲಾ ಕೊಚ್ಕೊಂಡು ಹೋಗ್ಲಿ ಪಂಚ ಹೀರೋ ತನಕ ಮುಂದೆ ಕನ್ನಡ ಪದಗೋಳ ನುಗ್ಗಲಿ ಪ್ರಪಂಚ ಹೀರೋ ತನಕ ಮುಂದೆ ಕನ್ನಡ ಪದಗೋಳ ನುಗ್ಗಿ ಪ್ರಪಂಚ ಹೀರೋ ತನಕ ಮುಂದೆ ಕನ್ನಡ ಪದಗೋಳ ನುಗ್ಲಿ